ಈಗೆರಡನೇ ಪದ್ಯದಲ್ಲಿ ಭಗವಂತ ಜೀವರೊಳಗೆ ಪ್ರವೇಶ ಮಾಡಿದರೆ ಜೀವನಿಗೆ ಬದುಕು ಆ ದೇಹದಿಂದ ಭಗವಂತ ಹೊರ ಹೊರಟ್ರೆ ಅವನಿಗೆ ಸ್ತೂಲ ದೇಹ ತ್ಯಾಗ ಅಥವಾ ಮರಣ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ವಿಷ್ಠರ ಶ್ರವ ದೇಹದೊಳಗೆ ಪ್ರವಿಷ್ಟನಾಗಿ ನಿರಂತರದಲ್ಲಿ ಬಹು ಮಾಡುತ್ತರೆ ಕಂಡು ಸಜೀವಿಯನ್ನು ತಿಹರು ಹೃಷ್ಟರಾಗುವ ರವನ ನೋಡಿ ಕನಿಷ್ಠರ ಎಲ್ಲರೂ ಸೇವೆ ಮಾಡ ಕುಣಪನೆಂದು ಹರಿದು ಅದನ್ನು ಉಪೇಕ್ಷಿಪರು ಕುಣಪ ಅಂದರೆ ಶವ ಅಥವಾ ಹೆಣ ಅಂತ ವಿಷ್ಠರ ಶ್ರವ ಅಂದರೆ ವಿಷ್ಠರಂ ವ್ಯಾಪನಶೀಲಂ ಶವ ಕೀರ್ತಿ ಕೀರ್ತಿರ್ ಎಷ್ಟೇ ಸಹ ವಿಷ್ಠರ ಶ್ರವ ಅಂತ ಪದವನ್ನು ಬಿಡಿಸ್ತಾರೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಕೀರ್ತಿಯನ್ನು ಹೊಂದಿರುವ ಭಗವಂತನಿಗೆ ಅದು ವಿಶೇಷಣ ಸರ್ವತ್ರ ವ್ಯಾಪ್ತನಾದ ಭಗವಂತ ವಿಷ್ಠರ ಶ್ರವ ಅಂತ ಅವನಿಗೆ ಹೆಸರು ಇನ್ನೊಂದು ಅರ್ಥ ಹೇಳ್ತಾರೆ ದರ್ಬೆ ಮುಡಿ ಆ ರೀತಿಯಾಗಿ ಕಿವಿಗಳನ್ನು ಹೊಂದಿರೋನು ಅಂತ ವಿಷ್ಟರ ಅಂದರೆ ಆಸನ ಸ್ರವ ಅಂದರೆ ಅವುಗಳನ್ನು ನೀಡೋನು ಅಂತ ಹೀಗೆ ಸಿಂಹಾಸನಾದಿ ಭಾಗ್ಯಗಳನ್ನು ಅನುಗ್ರಹ ಮಾಡುವಂತಹ ಪರಮಾತ್ಮ ಅಂತಲೂ ಅರ್ಥ ಮಾಡ್ತಾರೆ ವಿಷ್ಟರ ಸ್ರವ ಅನ್ನೋದಕ್ಕೆ ಇನ್ನೊಂದು ಅರ್ಥ ಮಾಡ್ತಾರೆ ವೃಕ್ಷಾಸನ ಯೋರ್ ವಿಷ್ಟರ ಅಂತೇಳಿ ಪಾಣಿನಿ ಸೂತ್ರವನ್ನು ಹೇಳಿ ವಿಸ್ತಾರ ಅಂದರೆ ವಿಸ್ತಾರವಾಗಿ ಹರಡಿರೋದು ಅಥವಾ ಆಸನ ವಿಸ್ತಾರ ಅನ್ನೋ ಶಬ್ದದಲ್ಲೂ ಹೇಳ್ತಾರೆ ಹೀಗೆ ಜಗದ ಜಗದ್ವೃಕ್ಷ ಅದು ಬೀಷ್ಟರ ಅಂತ ಕರೆಸ್ಕೊಳತ್ತೆ ಅದೇ ರೀತಿಯಾಗಿ ಜೀವರ ಶರೀರದೊಳಗೆ ಹೃದಯ ಸಿಂಹಾಸನವೂ ಕೂಡ ಬೀಷ್ಟರ ಎರಡರೊಳಗೂ ಭಗವಂತ ಇದ್ದಾನೆ ಶ್ರವ ಅಂದರೆ ಶ್ರುತಿಯಿಂದ ವೇದಗಳಿಂದ ಸ್ತುತ್ಯ ಆದ್ದರಿಂದ ವಿಷ್ಟರ ಶ್ರವ ಪರಮಾತ್ಮ ಶ್ರುತಿಯಲ್ಲಿ ಅಂದರೆ ವೇದಗಳಿಂದ ಪ್ರಸಿದ್ಧನಾಗಿ ಜೀವರ ದೇಹದೊಳಗೆ ಹೃದಯ ಸಿಂಹಾಸನದಲ್ಲಿ ಪ್ರವಿಷ್ಟನಾಗಿರೋನು ಭಗವಂತ ಆದ್ರಿಂದ ವಿಷ್ಠರ ಶ್ರವ ಅಂತ್ ಊರ್ಧ್ವ ಮೋಲ ಮದಶಾ ಕಂ ಅಶ್ವತ್ಥಂ ಪ್ರಾಪುರ ವ್ಯಯಂ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಂಗೆ ಈ ಜಗದ್ವೃಕ್ಷದಲ್ಲಿ ವ್ಯಾಪಿಸಿದವನು ಇವನೇ ಶ್ರುತಿ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಆದ್ರಿಂದ ವಿಷ್ಠರ ಶ್ರವ ಅಂತ್ ಈ ರೀತಿಯಾಗಿ ಇಂತಹ ಪರಮಾತ್ಮ ನಿರಂತರದಲ್ಲಿ ಬಹುಚೇಷ್ಟೆಗಳ ಮಾಡುತ್ತಿರೇ ಕಂಡು ಸಜೀವಿ ಎನ್ನುತ್ತಿಹರು ಎಲ್ಲಿದ್ದು ಚೇಷ್ಟೆ ಏನು ಮಾಡ್ತಾರೆ ದೇಹದೊಳಗೆ ಪ್ರವಿಷ್ಟನಾಗಿ ಜೀವರ ತ ತಾನು ಪ್ರವೇಶ ಮಾಡಿ ಆ ಜೀವರ ಸ್ವರೂಪಯೋಗ್ಯತೆಯಂತೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾನೆ ಆವಾಗ ಜೀವನಿಗೆ ದೇಹಕ್ಕೆ ಅಸ್ತಿತ್ವ ಕರ್ಣಾಭಿಮಾನಿ ದಿವಿಜರು ದೇಹವನ್ನು ಬಿಡಲು ಕುರುಡ ಕುರುಡನು ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತುಪೆಣಮೆಂದು ಪೇಳ್ಬರು ಬುಧ ಇಂದ್ರಿಯಾಭಿಮಾನಿ ದೇವತೆಗಳು ಕಿವಿಯಿಂದ ದಿಗ್ ದೇವತೆಗಳು ಹೊರ ಹೊರಟೋದ್ರೆ ಕಿವುಡಾನ್ ಕಣ್ಣಿಗೆ ಸೂರ್ಯ ಚಂದ್ರ ಅಭಿಮಾನಿ ದೇವತೆಗಳು ಅವರು ಹೊರಗೆ ಹೊರಟೋದ್ರೆ ಕುರುಡಾನ್ ಹೀಗೆ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳು ಆ ಶರೀರದಿಂದ ಹೊರಗೆ ಹೊರಟೋದ್ರೆ ಕುರುಡ ಕಿವುಡ ಮೂಕ ಅಂತೆಲ್ಲ ಕರೀತಾರೆ ಅದೇ ಪ್ರಾಣಸ್ಯ ಪ್ರಾಣಃ ಪ್ರಾಣದೇವರಿಗೂ ಪ್ರಾಣನಾಗಿರುವಂತಹ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳ್ಬರು ಬುಧ ಅಂತ ಯಾವಾಗ ವಾಯ ದೇವರು ಈ ಶರೀರದಿಂದ ಹೊರಟು ಹೋಗ್ತಾರೋ ಆಗ ಪರಮಾತ್ಮನು ವಾಯುದೇವರ ಜೊತೆಯಲ್ಲೇ ಶರೀರವನ್ನು ಬಿಟ್ಟು ಹೋಗ್ತಾರೆ ಆಗ ಸ್ಥೂಲ ದೇಹಕ್ಕೆ ಮರಣ ಕುಣಪನೆಂದು ಹರಿಯೋದನ್ನು ಉಪೇಕ್ಷಿಪರು ಅಂತ ಆವಾ ಆತನು ತೊಳಗೆ ಹರಿಯುತ್ತಾ ತೊಳಗುವ ಆವಾತನು ದೇಹದೊಳೋ ಹೊರಗೆ ನೀಕನು ಅಂತ ಆವಾತನು ದೇಹದೊಳೆಯರೆ ಹರಿಯುತ್ತಾ ನೆಲೆಸಿರುವ ಪರಮಾತ್ಮ ಎಲ್ಲಿ ತನಕ ಇರ್ತಾನೀ ಶರೀರದಲ್ಲಿ ಅಂದರೆ ಎಲ್ಲಿ ತನಕ ಈ ಶರೀರದಲ್ಲಿ ಇರ್ತಾರೋ ಅಲ್ಲಿ ತನಕ ಆ ವಾಯುದೇವರು ಈ ಶರೀರವನ್ನು ಬಿಟ್ಟು ಹೋಗೋ ಸಂದರ್ಭದಲ್ಲಿ ಜೀವನನ ಒಂದು ಮೇಲೆ ಪರಮಾತ್ಮನನ್ನು ಇನ್ನೊಂದು ಹೆಗಲ ಮೇಲೆ ಕೂಡಿಸ್ಕೊಂಡು ಆ ಶರೀರದಿಂದ ಹೊರ ಹೊರಟಾಗ ಆ ಶರೀರಕ್ಕೆ ಶವ ಅಥವಾ ಹೆಣ ಅಂತ ಈ ರೀತಿಯಾಗಿ ಕರೆಯೋದು ಆದ್ದರಿಂದ ಅವನಿಗೆ ಅಸ್ತಿತ್ವ ಬರಬೇಕು ಅಂತ ಆದರೆ ಅಲ್ಲಿ ವಾಯುದೇವರು ಮತ್ತು ಪರಮಾತ್ಮ ಇದ್ರೆ ಅದೇ ಬೇರೆ ಬೇರೆ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಹೊರಟು ಹೋದರೆ ಅವನು ಸತ್ತ ಅಂತ ಯಾರು ವ್ಯವಹಾರ ಮಾಡಲ್ಲ ಬರೇ ಕುರುಡ ಕಿವುಡ ಮೂಕ ಈ ರೀತಿಯಾಗಿ ಲೋಕದಲ್ಲಿ ವ್ಯವಹಾರ ಅನ್ನೋದು ಅದೇ ಪರಮಾತ್ಮ ಮತ್ತು ವಾಯುದೇವರ ಶರೀರದಿಂದ ನಿರ್ಗಮನ ಆದರೆ ಅವನು ಸತ್ತ ಅಥವಾ ಹೆಣ ಅಂತ ಈ ರೀತಿಯಾಗಿ ಇಂತಹ ಪರಮಾತ್ಮ ನಿರಂತರದಲ್ಲಿ ಬಹುಚೇಷ್ಟೆಗಳ ಮಾಡುತ್ತಿರ ಕಂಡು ಸಜೀವಿಯನ್ನು ತಿಹರು ಜೀವನ ದೇಹದಲ್ಲಿ ಜೀವನ ಜೊತೆಗೆ ಭಗವಂತ ಪ್ರವಿಷ್ಟನಾಗಿ ಭೂಮಿಯಲ್ಲಿ ತಾನೂ ಕೂಡ ಜನಿಸುವ ಜಗದು ದರ ಅಂತ ನಿರಂತರವಾಗಿ ಆ ಜೀವರ ಶರೀರದಲ್ಲಿ ಪ್ರವೇಶ ಮಾಡಿ ಪಚನ ಭಕ್ಷಣ ಗಮನ ಮೊದಲಾಗಿರ್ತಕ್ಕಂಥ ಎಲ್ಲ ರೀತಿಯ ಕಾರ್ಯಗಳನ್ನು ಕೂಡ ಭಗವಂತನೇ ಮಾಡ್ತಾನೆ ಆದ್ದರಿಂದ ಅವನಿಗೆ ಬದುಕಿದ್ದಾನೆ ಅಂತ ವ್ಯವಹಾರ ಜಗದೂದರ ಪರಮಾತ್ಮ ಜಗತ್ತನ್ನು ತನ್ನ ಉದರದಲ್ಲೂ ಇಟ್ಕೊತಾನೆ ಜನಿಸುವ ಜಗದೂದರ ತಾನು ಜೀವರ ಜೊತೆಗೆ ಆ ಜೀವ ಸೃಷ್ಟಿಗೆ ಬಂತು ಹೋದಾಗ ಅವನ ಅಂತರ್ಯಾಮಿಯಾಗಿ ತಾನೂ ಇದ್ದು ತಾನೂ ಜನಿಸ್ತಾನೆ ಅಂತ ತಾನು ಗರ್ಭವಾಸಾದಿ ದುಃಖಗಳಿಲ್ಲ ಅಲ್ಲಿರುವಂತಹ ಶರೀರದಲ್ಲಿರುವ ತತ್ವಾಭಿಮಾನಿ ದೇವತೆಗಳನ್ನು ತತ್ವಾಭಿಮಾನಿ ದೈತ್ಯರನ್ನು ನಿಯಮನ ಮಾಡಲಿಕ್ಕಾಗಿ ಸ್ವತಂತ್ರತ್ವೇನ ತಾನು ಜನಿಸ್ತಾನೆ ಜನಿ ಪ್ರಾದುರ್ಭಾವೆ ಅಂತ ಜನ್ಮ ಅವತಾರ ಅಂತ ಅದೇ ತತ್ವಾಭಿಮಾನಿ ದೇವತೆಗಳು ಮತ್ತು ದೈತ್ಯರಿಗೆ ಗರ್ಭವಾಸದ ದುಃಖ ಇಲ್ಲ ಆದರೆ ಅಸ್ವಾತಂತ್ರ ಅನ್ನೋ ದೋಷ ಅವರಿಗಿದೆ ಜೀವನಿಗೆ ಗರ್ಭವಾಸದ ದುಃಖವೂ ಇದೆ ಅಸ್ವಾತಂತ್ರ ಅನ್ನೋ ದೋಷವೂ ಇದೆ ಹೀಗೆ ಒಂದು ಜೀವ ಶರೀರವನ್ನು ತಗೊಂಡ ಅಂತ ಆದರೆ ಹೀಗೆ ಮೂರು ರೀತಿಯಾಗಿರ್ತಕ್ಕಂಥ ಜನನದ ಪ್ರಕ್ರಿಯೆ ಒಂದು ಜನಿಸುವ ಜಗದು ದರತ ಅನ್ನೋ ಪರಮಾತ್ಮ ಅದೇ ರೀತಿಯಾಗಿ ತತ್ವಾಭಿಮಾನಿ ದೇವತೆಗಳು ಮತ್ತು ಆ ದೇಹದಲ್ಲಿ ಇರ್ತಕ್ಕಂಥ ಜೀವ ಹೀಗೆ ಮೂರು ಜನಕ್ಕೆ ಅದು ಜನನ ಅನ್ನೋ ಪ್ರಕ್ರಿಯೆ ಅಂತ ತಿಳಿಸ್ತಾರೆ ಯಾವಾಗ ವಾಯುದೇವರು ಮತ್ತು ಪರಮಾತ್ಮ ಶರೀರವನ್ನು ಬಿಟ್ಟು ಹೋಗ್ತಾರೋ ಆವಾಗ ಅವನಿಗೆ ಕುಣಪ ಇತ್ಯಾದಿ ಎಲ್ಲ ಹೃಷ್ಟರಾಗುವ ರವರ ನೋಡಿ ಕನಿಷ್ಠ ಎಲ್ಲರೂ ಸೇವೆ ಮಾಡಬಾರೋ ಯಾವಾಗ ಅವನಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಎಲ್ಲ ಕ್ರಿಯೆಗಳು ನಡೀತಾ ಇದೆಯೋ ಆ ಮಗು ಹುಟ್ಟಿದಾಗ ಒಬ್ಬ ಯೋಗ್ಯ ಜೀವ ಭೂಮಿಯಲ್ಲಿ ಬಂದ ಅವನ ಪಿತೃಗಳೆಲ್ಲ ಸಂತೋಷವನ್ನು ನಮ್ಮ ವೈಷ್ಣವ ಕುಲದೀಪಕನಾಗಿ ಇವನು ಮತ್ತೆ ಈ ಪರಂಪರೆಯನ್ನು ಉದ್ಧಾರ ಮಾಡ್ತಾನೆ ಅಂತ ಸಂತೋಷ ಪಡ್ತಾರೆ ಕಿರಿಯರೆಲ್ಲ ಅವನಿಗೆ ಸೇವೆಯನ್ನು ಮಾಡ್ತಾರೆ ಹೀಗೆ ಜ್ಞಾನಿಗಳಾಗಿರ್ತಕ್ಕಂಥವರು ಭಗವಂತನ ಪ್ರಾಪ್ತಿಗೆ ಯೋಗ್ಯವಾಗಿರ್ತಕ್ಕಂಥ ತಮ್ಮ ಸ್ವರೂಪಭೂತವಾದ ಚಿನ್ಮಯ ಶರೀರವನ್ನು ಹೇಗೋ ಅದೇ ರೀತಿಯಲ್ಲಿ ಪರಮಪ್ರಿಯವಾಗಿರ್ತಕ್ಕಂಥ ಭಗವಂತನ ಪ್ರಾಪ್ತಿಗೆ ಸಾಧಕ ಆಗುವಂಥ ಈ ಜಡ ಶರೀರವನ್ನು ಕೂಡ ಪ್ರೀತಿಯಿಂದನೇ ಕಾಣುತ್ತಾರೆ ಅಂದರೆ ಸ್ವರೂಪದೇಹ ಮೋಕ್ಷಕ್ಕೆ ಸಾಧನ ಅದು ಅಭಿವ್ಯಕ್ತಿ ಅಂತ ಹೇಗೆ ಚಿಂತನೆಯನ್ನು ಮಾಡ್ತಾರೋ ಈ ಸಾಧನೆ ನಡೀಬೇಕು ಅಂತಾದರೆ ಈ ಜಡ ಕೂಡ ಅತ್ಯಂತ ಅವಶ್ಯಕ ಆದ್ದರಿಂದ ಅದನ್ನು ಪ್ರೀತಿಯಿಂದನೇ ಕಾಣ್ತಾರೆ ಸಂಸಾರ ದುಃಖಕ್ಕೆ ಕಾರಣ ಇದು ಅಂತ ಯಾವತ್ತೂ ಕೂಡ ದೇಶವನ್ನು ದೇಹವನ್ನು ದ್ವೇಷ ಮಾಡೋದಿಲ್ಲ ಆ ಶರೀರವನ್ನು ಆ ಜೀವ ತ್ಯಾಗ ಮಾಡಿದಾಗ ಬಿಟ್ಟ ಕ್ಷಣದಲ್ಲಿ ಕುಣಪನೆಂದರಿದದನು ಉಪೇಕ್ಷಿಪರು ಬ್ರಹ್ಮಣಾತ್ಯಕ್ತ ದೇಹಸ್ತು ಮೃತ ಅಂತ ಮಹಾಭಾರತದಲ್ಲೂ ತಿಳಿಸ್ತಾ ಆ ರೂಪಿ ಪರಮಾತ್ಮ ತಾಯಿ ದೇವಹೂತಿಗೆ ಉಪದೇಶವನ್ನು ಮಾಡ್ತಾನೆ ಹೃದಯದಲ್ಲಿ ಉಪಾಸನೆಯನ್ನು ಮಾಡಿಸ್ಕೊಳ್ಳುವಂತಹ ವಿಷ್ಟರ ಶ್ರವ ಅನ್ನು ಭಗವಂತ ದೇಹವನ್ನು ಬಿಟ್ಟು ಆ ಕ್ಷಣದಲ್ಲಿ ಅದನ್ನು ಶರೀರ ಜಡ ಶರೀರ ಹೆಣ ಅಂತ ರೀತಿಯಾಗಿ ಲೋಕದಲ್ಲಿ ವ್ಯವಹಾರ ಎಲ್ಲಿ ಭಗವಂತ ಈ ದೇಹದಲ್ಲಿ ಇರ್ತಾನೋ ಆಗ ಮಾತ್ರ ಸ್ನಾನ ದಾನ ಗಮನ ಆಗಮನ ಅಪಚನ ಕ್ರಿಯೆಗಳು ಕೂಡ ನಡೆಯುತ್ತೆ ಇದು ಅಜ್ಞಾನಿಗಳಿಗೆ ಇದ್ಯಾವುದು ಕೂಡ ಭಗವಂತನ ವ್ಯಾಪಾರ ಲೀಲೆ ಅನ್ನೋದು ಗೊತ್ತಾಗೋದೇ ಇಲ್ಲ ಅಪರೋಕ್ಷ ಜ್ಞಾನ ಆದ ನಂತರದೇ ಜ್ಞಾನಿಗೆ ಈ ವಿಚಾರ ಎಲ್ಲ ತಿಳಿಯತ್ತೆ ಭಗವಂತನಿಂದ ತೆಕ್ತವಾಗಿರ್ತಕ್ಕಂಥ ದೇಹ ಏನಿದೆ ಅದು ಜ್ಞಾನ ಸಾಧನಕ್ಕೆ ಆಗೋದಿಲ್ಲ ಬರೀ ಅದು ಹೆಣ ಅಂಥೇಳಿ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗ ಇಲ್ಲ ಅದನ್ನು ನೋಡಿ ಹಿಂದೆ ಹೇಗೆ ಮಗು ಹುಟ್ಟಿದಾಗ ಸಂತೋಷಪಟ್ಟರೋ ಒಬ್ಬ ಉತ್ತಮ ವೈಷ್ಣವ ಕೂಸು ಹುಟ್ಟಿದೆ ಮುಂದೆ ಸಾಧನೆ ಮಾಡ್ತಾ ಇದೆ ಅದರಿಂದ ಇಪ್ಪತ್ತೊಂದು ಕುಲಗಳ ಉದ್ಧಾರ ಆಗತ್ತೆ ಅಂತೆಲ್ಲ ಏನು ಸಂತೋಷರ ಪಟ್ಟರೋ ಹೃಷ್ಟರಾಗುವ ರವರನ್ನು ನೋಡಿ ಆ ರೀತಿಯಾಗಿ ಈಗಾಗೋದಿಲ್ಲ ಯಾವಾಗ ದೇಹ ತ್ಯಾಗ ಆದಾಗ ಆ ರೀತಿಯಾಗಿ ಆಗೋದಿಲ್ಲ ಅಂದರೆ ಹಿರಿಯರು ಸಂತೋಷವೂ ಪಡೋದಿಲ್ಲ ಕಿರಿಯರು ಸೇವೆಯೂ ಮಾಡೋದಿಲ್ಲ ಕನಿಷ್ಠರೆಲ್ಲರೂ ಸೇವೆ ಮಾಡ್ಬಾರಿ ಯಾವಾಗ ಹುಟ್ಟಿದಾಗ ದೇಹವನ್ನು ತ್ಯಾಗ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಭಾವ ಇಲ್ಲ ಆದ್ದರಿಂದ ಅದನ್ನು ಉಪೇಕ್ಷೆ ಮಾಡಬೇಕು ಆಯಾ ಶರೀರವನ್ನು ಯಾವ್ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿರ್ತಾರೋ ಆ ರೀತಿಯಾಗಿ ಮಾಡಬೇಕು ಅಂತ ಯಾವುದಾದ್ರೂ ಒಂದು ರೀತಿಯಾಗಿ ಸಂಸ್ಕಾರ ಮಾಡದೇ ಹೋದರೆ ಅಜ್ಞಾನಿಗಳು ಜ್ಞಾನಿಯ ಆ ಶರೀರಕ್ಕೆ ಅಪಚಾರ ಮಾಡದಂತೆ ತಾವು ಅನರ್ಥಕ್ಕೆ ಒಳಗಾಗ್ತಾರೆ ಅದರಿಂದ ಆ ರೀತಿಯೆಲ್ಲ ದೇಹವನ್ನು ಯಾರು ಅಧಿಕಾರಿಗಳಿರ್ತಾರೋ ಅದನ್ನು ಸಂಸ್ಕಾರವನ್ನು ಮಾಡಿ ಏನೆಲ್ಲ ಕ್ರಿಯೆಗಳನ್ನು ಕರ್ಮಾಂತರ ಮಾಡಬೇಕೋ ಅದನ್ನು ಮಾಡಲೇಬೇಕು ಅಂತ ಯಾಕೆಂದರೆ ಜ್ಞಾನಿಯ ಆಯುಷ್ಯತೀ ಇರ್ತು ಅಂತ ಆ ದೇಹ ಆ ಮರಣ ಬಂದಿದೆ ಆಯುಷ್ಯತಿಯರಿದೆ ಅಂತ ಭಗವಂತ ದೇಹವನ್ನು ಬಿಟ್ಟರೂ ಕೂಡ ತತ್ವನ್ಯಾಸಾದಿ ಎಲ್ಲ ವಿಧಿಯಿಂದ ಅವಾಹಿತನಾಗಿದ್ದರಿಂದ ಅವನು ಪ್ರೀತಿಯಿಂದ ಒಂದು ಅಂಶದಿಂದ ಜ್ಞಾನಿಗೆ ಅಭಿಮಾನಕ್ಕೆ ಕಾರಣವಾಗಿರ್ತಕ್ಕಂತಹ ಶರೀರದಲ್ಲಿ ಸನ್ನಿಹಿತನೇ ಆಗಿರ್ತಾನೆ ಹೇಗೆ ಅಂದರೆ ಜಡ ವಸ್ತುಗಳಲ್ಲಿ ಆ ಜಡವಸ್ತುವಿನ ಗುಣಧರ್ಮವನ್ನು ನಿಯಮನ ಮಾಡಲಿಕ್ಕೆ ಭಗವಂತ ಇರಲೇಬೇಕು ಅವನು ಸರ್ವತ್ರ ವ್ಯಾಪ್ತ ಆದ್ದರಿಂದ ಹೆಣದಲ್ಲೂ ಕೂಡ ಒಂದು ಅಂಶದಿಂದ ಭಗವಂತ ಇದ್ದೇ ಇರ್ತಾನೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಕೌಶಿಕ ಗೋತ್ರದ ಒಬ್ಬ ಋಷಿ ನಾರಾಯಣ ವರ್ಮ ಮಂತ್ರಸಿದ್ಧಿಯನ್ನು ಪಡ್ಕೊಂಡು ಮರುಭೂಮಿಯಲ್ಲಿ ದೇಹತ್ಯಾಗವನ್ನು ಮಾಡುತ್ತೆ ಅಲ್ಲೇ ಮೇಲೆ ಸಂಚಾರ ಮಾಡ್ತಿರ್ತಕ್ಕಂಥ ಚಿತ್ರರಥ ಅನ್ನೋ ಗಂಧರ್ವ ಅನ್ನೋ ವಿಮಾನ ಆಗ ಬಾಲಕಿಯಲ್ಲಿ ಋಷಿಗಳು ಹೇಳ್ತಾರೆ ನಾರಾಯಣ ವರ್ಮ ಮಂತ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಮುನಿಗಳ ಅಸ್ಥಿಯನ್ನು ನಿನ್ನೆ ದಾಟಿದ್ರಿಂದ ನಿನ್ನ ವಿಮಾನ ಅನ್ನೋದು ಪತನ ಅಸ್ತಿಯನ್ನ ಸರಸ್ವತಿ ನೀರದಲ್ಲಿ ವಿಸರ್ಜನೆ ಮಾಡು ಅವರೇ ದದೀಚಿಮುನಿಗಳು ಅಂಥೇಳಿ ಅಂದಮೇಲೆ ಏನಾಯಿತು ಅವ್ರಿಗೆ ಅಂತಹ ಮಹಾ ಸಾಮರ್ಥ್ಯ ಇರುತ್ತೆ ಅದಕ್ಕೆ ಸಂಸ್ಕಾರ ಆಗಲೇಬೇಕು ಯೋಗ್ಯರಿಂದ ಸಂಸ್ಕಾರ ಆಗ ಶಾಸ್ತ್ರದ ನಿಯಮ ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ವಿಚಾರವನ್ನು ಹೇಳ್ತಾರೆ ಭಗವದ್ಗೀತಾ ಮಹಾತ್ಮೆಯಲ್ಲೂ ಅಂಥದೇ ಒಂದು ಪ್ರಸಂಗವನ್ನು ತಿಳಿಸ್ತಾರೆ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ಉಪಾಸನೆ ಅನುಷ್ಠಾನವನ್ನು ಮಾಡತಕ್ಕಂಥ ಜ್ಞಾನಿ ಒಬ್ಬನನ್ನು ದರೋಡೆಕೋರರೆಲ್ಲ ಹೋಗಿ ಸಂಹಾರ ಮಾಡಿಬಿಡ್ತಾರೆ ಅವನ ಶರೀರದ ಅಸ್ಥಿಯ ಒಂದು ಚೂರು ಒಂದು ಗಿಡುಗದ ಕೊಕ್ಕೆನಿಂದ ಕೆಳಗೆ ಅದು ಹೋಗುತ್ತೆ ಕೊನೆಗೆ ಅದು ಹೋಗದ ದಾರಿಯಲ್ಲಿ ಒಂದು ಜಲಾಶಯದಲ್ಲಿ ಬೀಳತ್ತೆ ಆ ಬಿದ್ದ ಮಾತ್ರಕ್ಕೆ ಆ ಜಲಾಶಯ ಮಹಾತೀರ್ಥ ಆಯಿತು ಅಂತ ಪದ್ಮಪುರಾಣದಲ್ಲಿ ಒಂದು ಸಂದರ್ಭವನ್ನ ತಿಳಿಸ್ತಾರೆ ಹೀಗೆ ಬಿಟ್ಟ ಕ್ಷಣದಲ್ಲಿ ಕುಣಪನೆಂದರಿದು ಅದನ್ನು ಉಪೇಕ್ಷಿಪರು ಅದನ್ನು ಉಪೇಕ್ಷೆ ಮಾಡ್ತಾರೆ ಯಾಕಂದರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಯಾ ಚೈತನ್ಯ ಇತ್ಯಾದಿ ಯಾವುದೂ ಇಲ್ಲ ಅಂತ ಆದರೂ ಕೂಡ ಒಂದು ಭಗವಂತ ಇರ್ತಾನೆ ಅದಕ್ಕೆ ಏನೆಲ್ಲ ಸಂಸ್ಕಾರ ಮಾಡಬೇಕು ಅದನ್ನು ಮಾಡೋದು ಕೂಡ ಅತ್ಯಂತ ಅವಶ್ಯಕ ಅಂತ ಪುರಾಣಗಳ ಮೂಲಕ ಸ್ಪಷ್ಟಪಡಿಸ್ತಾರೆ